ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಭಗವಂತ ಜೀವರ ಶರೀರದ ಒಳಹೊರಗೆ ಸರ್ವ ಜೀವರ ಒಳಹೊರಗೆ ತನುವಿನ ಒಳ ಹೊರಗೆ ವ್ಯಾಪಿಸಿದ್ದು ಸಕಲ ಅಂತ ಹೇಳಿದರು ಒಳಗೆ ಹೊರಗೆ ವ್ಯಾಪ್ತಿಯಾಗಿದ್ದು ಶುಭ ಅಶುಭ ದ್ವಂದ್ವ ಕರ್ಮಗಳನ್ನು ಕೂಡ ಕೂಡ ಭಗವಂತನೇ ಮಾಡಿಸ್ತಾನೆ ಈಗ ಈ ಪದ್ಯದಲ್ಲಿ ಆ ಕರ್ಮಗಳು ಭಗವಂತ ಮಾಡಿಸಿರ್ತಕ್ಕಂಥ ಜೀವನಿಂದ ಮಾಡಿಸಿರ್ತಕ್ಕಂಥ ಕರ್ಮಗಳಿಗೆ ಫಲವನ್ನು ಹೇಗೆ ಕೊಡ್ತಾನೆ ಅಂತ ತಿಳಿಸ್ತಾರೆ ಪಾದ ಪಗಳಡಿಗೆರೆಯ ಸಲೀಲವು ತೋದು ಕೊಂಬೆಗಳುಬ್ಬೆ ಪುಷ್ಪಸ್ವಾದು ಫಲ ಜನರ ಆರಾಧನೆಯ ಕೈಕೊಂಡು ಬ್ರಹ್ಮಪವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರ ಜಗಕ್ಕೆ ಪಾದಪ ಪಾದಾತ್ಪಾತಿ ಪಾದಪ ಅಂದು ವೃಕ್ಷಕ್ಕೆ ಪಾದಪ್ಪ ಅಂತ ಪಾದದಿಂದ ನೀರನ್ನು ಗೊಬ್ಬರ ಇತ್ಯಾದಿ ಎಲ್ಲವನ್ನು ಪಾನ ಮಾಡೋದ್ರಿಂದ ವೃಕ್ಷಕ್ಕೆ ಪಾದಪ ಅಂದು ಪಾದಪಗಳು ಅಡಿಗೆರೆಯೇ ಸಲೀಲವ ಸಲೀಲ ಅಂದರೆ ನೀರು ಮರಗಳಿಗೆ ನೀರನ್ನೆಲ್ಲಿ ಹಾಕ್ತೀವಿ ಬುಡಕ್ಕೆ ಹಾಕ್ತೀವಿ ಬುಡಕ್ಕೆ ನೀರು ಹಾಕದೆ ಬರೇ ರೆಂಬೆ ಕೊಂಬೆಗಳಿಗೆ ನೀರನ್ನು ಹಾಕಿ ಏನು ಫಲವಿಲ್ಲ ಇಲ್ಲಿ ನೀರು ಅಂತ ಹೇಳಿದ್ರೆ ಕರ್ಮದ ಸಂಕೇತ ಪ್ರತಿ ಕರ್ಮದ ಕೊನೆಯಲ್ಲಿ ಕೃಷ್ಣಾರ್ಪಣ ಅಂಥೇಳಿ ನೀರನ್ನು ಬಿಡ್ತೀವಿ ಈಶಾವಾಸ್ಯ ಉಪನಿಷತ್ತಲ್ಲಿ ತಸ್ಮಿನ್ ಅಪೋ ಮಾತರಿಶ್ವ ದಧಾತೀನ್ ಕರ್ಮಗಳನ್ನು ಕೂಡ ವಾಯುದೇವರು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಜೀವರು ಭಾರತೀರಮಣ ಮುಖ್ಯ ಪ್ರಾಣ ಅಸ್ಮಿನ್ ಕುಲದೇವತ ರೀತಿಯಾಗಿ ಹೇಳಿ ಕರ್ಮವನ್ನು ಸಮರ್ಪಣೆ ಮಾಡುವುದು ಆದ್ದರಿಂದ ಅಲ್ಲಿ ಅಪ್ ಅಂದರೆ ಅಪ್ ಶಬ್ದದಿಂದ ಕರ್ಮವನ್ನ ಹೇಳ್ತಾರೆ ಇಲ್ಲಿ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯ ಎಂ ಅಂತ ಗೀತೆ ಗೀತೆಯಲ್ಲಿ ತಿಳಿಸ್ದಂಗೆ ಈ ಜಗತ್ತನ್ನು ವೃಕ್ಷಕ್ಕೆ ಪರಮಾತ್ಮನೇ ಆಧಾರನಾಗಿರ್ತಕ್ಕಂಥವನು ಬೇರಿನ ರೂಪದಲ್ಲಿ ಇರ್ತಕ್ಕಂಥವನು ಕೊಂಬೆಗಳು ರೆಂಬೆಗಳು ಎಲ್ಲ ಇದೆಯಾ ಅದೆಲ್ಲ ಬ್ರಹ್ಮ ರುದ್ರಾದಿ ದೇವತೆಗಳು ಆದ್ದರಿಂದ ಜಗದ್ವೃಕ್ಷದ ಕೊಂಬೆಯಂಥ ಬ್ರಹ್ಮಾದಿಗಳ ಆರಾಧನೆಯನ್ನು ನಿಮಿತ್ತ ಮಾಡ್ಕೊಂಡು ಉದ್ದೇಶದಿಂದ ಕರ್ಮ ಮಾಡಿದರೂ ಕೂಡ ಅದನ್ನು ಅರ್ಪಣೆ ಮಾಡೋದಿಲ್ಲ ಮಾಡಬೇಕು ಮೂಲಕ್ಕೆ ಅರ್ಪಣೆ ಮಾಡಬೇಕು ಅಂದರೆ ಆಯಾ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಕರ್ಮವನ್ನು ಅರ್ಪಣೆ ಮಾಡಬೇಕು ಯಾಕೆ ಅಂದರೆ ಕೊಂಬೆ ರೆಂಬೆಗೆ ನೀರನ್ನು ಹಾಕಿದ್ರೆ ಅದು ಉಣ್ಲಿಕ್ಕೂ ಸಾಧ್ಯ ಇಲ್ಲ ಫಲಪುಷ್ಪಾದಿಗಳನ್ನು ಕೊಡಲಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ಮರದ ಬೂಡಕ್ಕೆ ನೀರೇನು ಹೇಗೆ ಹರಿತೀವೋ ಅದೇ ರೀತಿಯಾಗಿ ಕರ್ಮವನ್ನು ಅನ್ಯದೇವತೆಗಳನ್ನು ಉದ್ದೇಶ ಇಟ್ಕೊಂಡು ಕರ್ಮ ಮಾಡಿದರೂ ಕೂಡ ಕರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ಅಶಕ್ತರು ಕೊಂಬೆ ರೆಂಬೆಗಳಂತೆ ಅಶಕ್ತರಾಗಿರ್ತಕ್ಕಂಥವ್ರು ಅವರು ಕೂಡ ಫಲಪುಷ್ಪಾದಿಗಳನ್ನು ಕೊಂಬೆ ರೆಂಬೆ ಹೇಗೆ ಕೊಡೋದಿಲ್ಲೋ ಅದೇ ರೀತಿಯಾಗಿ ಕರ್ಮದ ಫಲವನ್ನು ಕೂಡ ಕೊಡಲಿಕ್ಕೂ ಕೂಡ ಅವರಿಗೆ ಅಸ್ವಾತಂತ್ರ್ಯ ಅದಕ್ಕೆ ಏನು ಮಾಡ್ತಾನೆ ಭಗವಂತ ನಾವೇನೇ ಕರ್ಮಗಳನ್ನು ಮಾಡಿದರೂ ಕೂಡ ಅನ್ಯ ದೇವತಾ ಉದ್ದೇಶನಂದರೆ ಬ್ರಹ್ಮನ ವೃದ್ಧ ಉದ್ದೇಶ ಇಟ್ಕೊಂಡು ಕರ್ಮಗಳನ್ನು ಮಾಡಿದರೂ ಕೂಡ ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳ್ತೀವಲ್ಲ ಪರಮಾತ್ಮ ತಾನು ಸ್ವೀಕಾರ ಮಾಡಿ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಆ ದೇವತೆಗಳು ಕರ್ಮದ ಫಲ ಕೊಡ್ತಾರೆ ಅನ್ನೋಂಗೆ ಕಾಣುತ್ತೆ ಅವರ ಹೆಸರಲ್ಲಿ ಫಲ ಕೊಡ್ತಕ್ಕಂಥವನು ಪರಮ ಮುಖ್ಯ ವೃತ್ತಿ ಎಂದರೆ ಭಗವಂತನೇ ದೇವತೆಗಳೇ ಫಲ ಕೊಡ್ತಾರೆ ಅಂತಾದರೂ ಭಗವಂತನ ಪ್ರೇರಣೆಯಿಂದನೇ ಕೊಡ್ತಾರೆ ಯಾಕಂದರೆ ಆ ಲಕ್ಷ್ಮೀ ಬ್ರಹ್ಮಾದಿಗಳು ಕೂಡ ಅಸ್ವತಂತ್ರ ಆಗಿರ್ತಕ್ಕಂಥದ್ದು ಸ್ವತಂತ್ರವಾಗಿ ಫಲ ಕೊಡಲಿಕ್ಕೆ ಅವ್ರಲ್ಲಿ ಶಕ್ತಿ ಇಲ್ಲ ಆ ಎಲ್ಲ ಕರ್ಮಗಳನ್ನು ಸ್ವೀಕಾರ ಮಾಡ್ತಕ್ಕಂಥವನು ಆ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನೇ ಫಲದಾತ್ರೂ ಭಗವಂತನೇ ಆಗ್ತಕ್ಕಂಥದ್ದು ಮರದ ಬುಡಕ್ಕೆ ನೀರೆರಿದ್ರೆ ಬೇರು ನೀರನ್ನು ಉಣ್ಣತ್ತೆ ಅದೇ ರೀತಿಯಾಗಿ ಜಗತ್ತು ಅನ್ನೋ ವೃಕ್ಷಕ್ಕೆ ಭಗವಂತ ಬೇರಿನಂತೆ ಆಧಾರ ಸ್ವರೂಪ ಅಂತ ಹೇಳಿದ ಮಾತ್ರಕ್ಕೆ ಭಗವಂತ ಜಗದ್ವೃಕ್ಷದ ಒಂದು ಭಾಗ ಮಾತ್ರ ಆಗಿದ್ದಾನೆ ಅಂತ ಅಲ್ಲಿ ಹೇಗೆ ಬೇರನ್ನು ಮಾತ್ರ ಗಣನೆ ಮಾಡ್ತೀವೋ ಹಾಗೆ ಅಂತ ತಿಳ್ಕೊಬಾರ್ದು ನಹಿದೃಷ್ಟ ಅಂತೇ ಸರ್ವಸಾಮ್ಯಮ್ಮಂಥ ಪ್ರಮಾಣ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಆಧಾರ ಸ್ವರೂಪನಾಗಿರ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥವನು ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತ ಸರ್ವಜ್ಞ ಎಲ್ಲ ಆಗಿರ್ತಕ್ಕಂಥವನು ಪರಮಾತ್ಮನೇ ಈ ರೀತಿಯಾಗಿ ಮಾತ್ರ ಅರ್ಥ ಮಾಡ್ಕೋಬೇಕು ಆ ಭಗವಂತ ಆ ಬುಡದ ಮಣ್ಣು ಹೇಗಿದೆಯೋ ಹಾಗೆ ಈ ಜಗತ್ತನ್ನ ವೃಕ್ಷಕ್ಕೆ ಆಧಾರ ಸ್ವರೂಪನಾಗಿರ್ತಕ್ಕಂಥವನು ಭಗವಂತ ಬೇರು ನೀರು ಉಂಡಾಗ ಕೊಂಬೆ ರೆಂಬೆಗಳೆಲ್ಲ ತೃಪ್ತಿಯಿಂದ ಫಲಪುಷ್ಪಾದಿಗಳನ್ನು ಸ್ವಾಗುವಾಗಿದ್ದನ್ನು ಕೊಡ್ತಾಯಿದೆ ಅದೇ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡಿ ಅವನಿಗೆ ಸರ್ವಕರ್ಮ ಸಮರ್ಪಣೆಯನ್ನು ಮಾಡಿದ್ರೆ ಭಗವಂತ ಆಯಾ ದೇವತೆಗಳಿಗೂ ತೃಪ್ತಿಯನ್ನು ಕೊಡೋದ್ರ ಜೊತೆಗೆ ದೇವತೆಗಳ ಮೂಲಕ ನಮಗೆ ಫಲವಿತ್ತ ಆಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಮರಕ್ಕೆ ಬುಡದಲ್ಲಿ ನೀರೆದ್ರೆ ಗೊಬ್ಬರ ಹಾಕಿದ್ರೆ ಕೊಂಬೆ ರೆಂಬೆಗಳೆಲ್ಲ ಸ್ವಂಪಾಗಿ ಬೆಳೆಯದೇ ಬೇಕಾದಷ್ಟು ಫಲಪುಷ್ಪಾದಿಗಳನ್ನು ಅನಂತವಾಗಿ ಕೊಡುತ್ತೆ ಆದರೆ ನಾವು ಮೇಲ್ನೋಟಕ್ಕೆ ಏನೋ ಕೊಂಬೆ ರೆಂಬೆಗಳೇ ಫಲ ಕೊಡುತ್ತು ಅಂತ ಹೇಳ್ತೀವಿ ಹೊರತು ಎಲ್ಲವೂ ಕೂಡ ಬೇರೆ ಆರೋಗ್ಯವಾಗಿದ್ದರೆ ಒಳ್ಳೆ ಫಲಭರಿತವಾಗಿರ್ತಕ್ಕಂಥ ಫಲಪುಷ್ಪಾದಿಗಳು ಬರುತ್ತೆ ಅನ್ನೋದು ತಲೆಗೆ ಹೋಗಲ್ಲ ಬೇರು ಕೊಂಬೆ ರೆಂಬೆಗಳ ಮೂಲಕನೇ ಫಲ ಕೊಡ್ತಾ ಇದೆ ಅದೇ ರೀತಿಯಾಗಿ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಉಪಾಸನೆ ಮಾಡಿದಾಗ ಅವರೇ ಫಲ ಕೊಟ್ಟಂತೆ ಕಾಣುತ್ತೆ ಯಾಕಂದರೆ ಇಲ್ಲಿ ಕೊಂಬೆರೆಂಬೆಗಳಲ್ಲಿ ಫಲವನ್ನು ಪಡೆದು ನಮಗೆ ಅಭ್ಯಾಸ ಆಗೋಗಿರುತ್ತೆ ಆದ್ದರಿಂದ ಬ್ರಹ್ಮ ರುದ್ರಾದಿ ದೇವತೆಗಳೇ ನಮಗೆ ಫಲ ಕೊಟ್ಟಂತೆ ಭಾಸ ಆಗತ್ತೆ ಆದರೆ ಅವರ ಮೂಲಕ ಫಲ ಕೊಡ್ತಕ್ಕಂಥವನು ಅಂತ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಅಗ್ನಿಯರಾಗಿರ್ತಕ್ಕಂಥ ಮಾನವರು ಇದನ್ನು ತಿಳ್ಕೊಳ್ಳದೆ ಬ್ರಹ್ಮ ರುದ್ರಾದಿಗಳನ್ನು ಪೂಜೆ ಮಾಡ್ತಾರೆ ಶಾಸ್ತ್ರ ಬ್ರಹ್ಮ ರುದ್ರಾದಿ ದೇವತೆಗಳ ಪೂಜೆಯನ್ನು ಸರ್ವಥಾ ನಿಷೇಧ ಮಾಡಿಲ್ಲ ಪರಿವಾರತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ ಪರಮಾತ್ಮರೇ ಪರಿವಾರ ದೇವತೆಗಳು ಅಂತ ಅವ್ರನ್ನ ಉಪಾಸನೆ ಮಾಡಬೇಕೇ ಹೊರತು ಸರ್ವೋತ್ತಮತ್ವೇ ಮಾಡಬಾರದು ಅಂತ ಇಷ್ಟೇ ಶಾಸ್ತ್ರದ ಆದೇಶ ಇದು ತಿಳ್ಕೊಳ್ಳದೆ ಅಜ್ಞಾನಿಗಳು ಪೂಜೆ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇದೆ ಹೇಗೆ ಅಂತ ಕೇಳಿದ್ರೆ ಬ್ರಹ್ಮ ರುದ್ರಾದಿಗಳಿಗೆ ಮಾಡಿರ್ತಕ್ಕಂಥ ಪೂಜೆ ಭಗವಂತನನ್ನೇ ಹೋಗಿ ಸೇರತ್ತೆ ಹೇಗೆ ಅಂದರೆ ಆಕಾಶಾತ್ ಪತಿಥೋ ಯಥಾಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಆಕಾಶದಿಂದ ಬಿದ್ದ ಮಳೆ ನೀರು ಹೋಗಿ ಹೇಗೆ ಸಮುದ್ರವನ್ನು ಸೇರುತ್ತೋ ಅದೇ ರೀತಿಯಾಗಿ ಸರ್ವದೇವ ನಮಸ್ಕಾರ ಎಲ್ಲ ದೇವತೆಗಳ ಉದ್ದೇಶದಿಂದ ಮಾಡಿರ್ತಕ್ಕಂಥ ಎಲ್ಲ ಪೂಜೆಯು ಕೂಡ ಕೇಶವಂ ಪ್ರತಿ ಗಚ್ಚತಿ ಅಂತರ್ಯಾಮಿಗೆ ಹೋಗಿ ಸೇರೋದರಿಂದ ಫಲ ಭಗವಂತನೇ ಆದರೆ ಅಜ್ಞಾನಿಗಳಿಗೆ ಕೊಂಬೆ ರೆಂಬೆಗಳೇ ಹೂ ಕೊಟ್ಟಂಗೆ ಹಿಂಗೆ ನೋಡ್ತೀವೋ ಅದೇ ರೀತಿಯಾಗಿ ಬ್ರಹ್ಮಭವಾದಿ ದೇವತೆಗಳೇ ಬ್ರಹ್ಮ ರುದ್ರಾದಿ ದೇವತೆಗಳೇ ಫಲ ಕೊಟ್ಟಂತೆ ಕಾಣುತ್ತೆ ದ್ವಂದ್ವ ಕರ್ಮಗಳನ್ನು ಕೂಡ ಪರಮಾತ್ಮನಲ್ಲೇ ಸಮರ್ಪಣೆ ಮಾಡಬೇಕು ಸ್ವಾದು ಫಲ ಅಂತಾರೆ ಬರೇ ಫಲ ಅಂತಿಷ್ಟೇ ಹೇಳಲಿಲ್ಲ ಮರದ ಬುಡಕ್ಕೆ ಬರೀ ನೀರನ್ನು ಹಾಕ್ತೀವಿ ಆದರೂ ಅದು ಒಳ್ಳೆಯ ಫಲಭರಿತವಾಗಿರ್ತಕ್ಕಂಥ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಅದೇ ರೀತಿ ನಾವು ಭಗವಂತನಿಗೆ ಇನ್ನೇನನ್ನು ಕೊಡಬೇಕಾಗಿಲ್ಲ ಅಲ್ಲಿ ಹೆಂಗೆ ಬರೀ ನೀರಷ್ಟೇ ಹಾಕಿದ್ವಿ ಒಳ್ಳೆಯ ಸುವಾಸನಾಭರಿತವಾಗಿರ್ತಕ್ಕಂಥ ಫಲಪುಷ್ಪಾದಿಗಳನ್ನು ಕೊಡತು ಅದೇ ರೀತಿಯಾಗಿ ಭಗವಂತನ ಪ್ರೇರಣೆಯಿಂದ ನಾವು ಮಾಡಿರ್ತಕ್ಕಂಥ ಕರ್ಮವನ್ನು ಅಥವಾ ಅವನು ನಮ್ಮಿಂದ ಮಾಡಿಸಿರ್ತಕ್ಕಂಥ ಕರ್ಮವನ್ನು ನಾವು ಅವನಿಗೆ ಅರ್ಪಣೆ ಮಾಡಿದ್ರೆ ಸಾಕು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ಚತುರ್ವಿದ ಪುರುಷಾರ್ಥ ಆ ಸ್ವಾದುವಾಗಿರ್ತಕ್ಕಂಥ ಫಲವನ್ನೇ ಭಗವಂತ ನಮಗೆ ಕೊಡ್ತಾನೆ ನಾವು ಭಗವಂತನಿಗೆ ಶು ನಾವು ಲೋಕದಲ್ಲಿ ವೃಕ್ಷಕ್ಕೆ ಹಾಕಬೇಕಾದ್ರೆ ತುಂಬ ಶುದ್ಧವಾದನ್ನು ಶುದ್ಧವಾದ ಅಕ್ವಾಗರಣೀರು ಅಥವಾ ಬಿಸಿಲೇರಿ ವಾಟ್ರೇನು ಹಾಕಿರಲ್ಲ ಕೊಚ್ಚೆ ನೀರನ್ನು ಹಾಕಿದ್ರೂ ಸರಿ ಬಟ್ಟೆ ಒಳ್ದಿದ್ದೋ ಪಾತ್ರೆ ತೊಳೆದಿದ್ದೋ ಮತ್ಯಾವುದೋ ನೀರನ್ನು ಹಾಕಿದರೂ ಸರಿ ವೃಕ್ಷ ಒಂಚೂರು ಕೋಪ ಮಾಡ್ಕೊಳ್ಳದೆ ನಮಗೆ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂಥ ಸುವಾಸನಾಭರಿತವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಕೊಡ್ತಾಯಿದೆ ಅದೇ ರೀತಿಯಾಗಿ ನಾವು ಪಾಪಕರ್ಮಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ನಮಗೆ ಸ್ವಾದುವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪುರುಷಾರ್ಥಗಳನ್ನೇ ಕೊಡ್ತಾನೆ ಹಾಗಾದರೆ ಪಾಪಕರ್ಮಗಳನ್ನು ಮಾಡಿ ಮಾಡಿ ಸಮರ್ಪಣೆ ಮಾಡ್ಬೋದ ಭಗವಂತ ಸ್ವೀಕಾರ ಮಾಡ್ತಾನಲ್ಲ ಅಂತ ಪ್ರಶ್ನೆಗೆ ಬಂದರೆ ಅಜ್ಞಾತವಾಗಿ ನಮಗೆ ಗೊತ್ತಿಲ್ಲದೇ ಇದ್ದಂತೆ ಅಥವಾ ಜೀವದ್ವಯ ಅವೇಶದಿಂದ ಅಥವಾ ಪಾಪಕರ್ಮ ನಿಮಿತ್ತ ಅಥವಾ ಅಪರಿಹಾರ್ಯ ಅದು ತಪ್ಪು ಅಂತ ಗೊತ್ತಿದೆ ನಮ್ಮಿಂದ ತಪ್ಪಿಸುವಂಥ ಯೋಗ್ಯತೆ ಇಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಅರ್ಪಣೆ ಮಾಡೋದು ಸ್ವೀಕಾರ ಮಾಡಿ ನಮ್ಮನ್ನು ಕ್ಷಮಾ ಮಾಡಿ ಉದ್ಧಾರ ಮಾಡ್ತಾನೆ ಅದಕ್ಕೆ ದ್ವಂದ್ವ ಕರ್ಮಗಳನ್ನು ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು ಪುಣ್ಯಕರ್ಮವನ್ನು ಸಮರ್ಪಣೆ ಮಾಡೋ ಕಾಲದಲ್ಲಿ ಪೂಜಾತ್ವೇನ ನಾ ಹಂಗೆ ಹರಿ ಕರ್ತ ತತ್ ಪೂಜಾ ಅಂತ ಭಗವಂತನೇ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸಿದೆಯಾ ಅದನ್ನು ನಿನಗೇ ಅರ್ಪಣೆ ಅಂತ ಅರ್ಪಣೆ ಮಾಡಬೇಕು ಪಾಪಕರ್ಮಗಳನ್ನು ಅರ್ಪಣೆ ಮಾಡೋ ಸಾಂದರ್ಭದಲ್ಲಿ ಪರಿಮಾರ್ಜನತ್ವೇನ ಇಂಥ ಪಾಪಕರ್ಮಗಳು ನನ್ನಿಂದ ಮತ್ತೆ ಘಟಿಸದಂತೆ ನಿನ್ನ ಪಾದದಲ್ಲಿರ್ತಕ್ಕಂಥ ವಜ್ರದ ರೇಖೆಗಳಿಂದ ಅದನ್ನು ಹೊಸಕ್ಕಿ ಹಾಕು ನನ್ನಿಂದ ಮುಂದೆ ಇಂಥ ಕೆಟ್ಟ ಕರ್ಮಗಳನ್ನು ಮಾಡಿಸ್ಬೇಡ ಅಂತ ಈ ರೀತಿಯಾಗಿ ಪರಮಾತ್ಮನಲ್ಲಿ ಪಶ್ಚಾತ್ತಾಪಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ಪ್ರಯಶ್ಚಿತ ರೂಪದಿಂದ ಅದನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಆಗ ಭಗವಂತ ಅದನ್ನು ಸ್ವೀಕಾರ ಮಾಡಿ ಅದನ್ನು ನಾಶ ಮಾಡ್ತಾನೆ ಪಾಪಕರ್ಮದ ಫಲವನ್ನು ಸತ್ಕರ್ಮದ ಫಲವನ್ನು ನಮಗೆ ಉಣಿಸ್ತಾನೆ ಹೀಗೆ ಭಗವಂತ ಸರ್ವೇಶ್ವರ ಸರ್ವೋತ್ತಮನಾಗಿರ್ತಕ್ಕಂಥವನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ಹೀಗೆ ಭಗವಂತ ಪೂಜ್ಯ ವಸ್ತುಗಳಲ್ಲೂ ಇರ್ತಾನೆ ಪೂಜಾ ಸಾಧನ ಪದಾರ್ಥಗಳಲ್ಲೂ ಇರ್ತಾನೆ ಪೂಜಕ ಕರ್ತೃ ಯಾರಿದಾರೋ ಅವನಲ್ಲೂ ಇರ್ತಾನೆ ಪ್ರತಿಮಾಂತರ್ಗತನಾಗಿ ಇರ್ತಕ್ಕಂಥವನೋನೇ ಬಿಂಬನಾಗಿ ತಾನೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಫಲವನ್ನು ಪ್ರತಿಬಿಂಬರಿಗೆ ಕೊಡ್ತಾನೆ ಭಗವಂತ ಪೂಜಕ ಅಂದರೆ ಕರ್ತೃ ಯಾರ್ದಾರೋ ಅವನಿಗೆ ಪೂಜೆ ಮಾಡುವಂಥ ಶಕ್ತಿ ಇಲ್ಲ ಆದರೂ ಕೂಡ ಭಗವಂತ ಈ ಎಲ್ಲ ಪೂಜಾ ಸಾಧನ ಪದಾರ್ಥ ಇರ್ಬೋದು ಪ್ರತಿಮಾ ಸಾಲಿಗ್ರಾಮಾದಿಗಳಿರ್ಬೋದು ಪೂಜೆ ಮಾಡ್ತಕ್ಕಂಥ ಕರ್ತೃ ಪೂಜಾ ಸಾಮಗ್ರಿಗಳೇನೋ ಹಲಗಾರತಿ ಧೂಪಾರ್ತಿ ಗಂಟೆ ಇತ್ಯಾದಿ ಏನೇನೆಲ್ಲ ಶೋಶೋಪಚಾರ ಪೂಜೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಈ ಎಲ್ಲ ವಸ್ತುಗಳಲ್ಲೂ ಅಂತರ್ಯಾಮಿಯಾಗಿ ತಾನೇ ನಿಂತು ನಮ್ಮಿಂದ ಪೂಜೆ ಮಾಡಿಸಿ ಅದನ್ನು ಸ್ವೀಕಾರ ಮಾಡಿ ಫಲಗಳ ನೀವು ಭಜಕರಿಗೆ ಫಲಗಳನ್ನು ಮತ್ತೆ ಪೂಜೆ ಮಾಡ್ತಕ್ಕಂಥವರಿಗೆ ಕೊಡ್ತಾನೆ ಭಗವಂತ ಇದು ಭಗವಂತನ ಕಾರುಣ್ಯ ಅದೇ ರೀತಿಯಾಗಿ ಜೀವ ಹೇಗೆ ಶಕ್ತನೋ ಮರದ ಕೊಂಬೆಗೆ ನೀರಿರಿದ್ರೂ ಕೂಡ ಅದನ್ನು ಜಾಸ್ತಿ ಎರೆದ್ರೂ ಅದಕ್ಕೆ ಕುಡಿಯುವ ಶಕ್ತಿ ಇಲ್ಲ ಭಗವಂತ ಅದರೊಳಗಿದ್ದು ಅದನ್ನು ಸ್ವೀಕಾರ ಮಾಡಿ ರೆಂಬೆ ಕೊಂಬೆಗಳ ಮೂಲಕ ಫಲಪುಷ್ಪಾದಿಗಳನ್ನು ಕೊಡಿಸ್ತಾನೆ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ಅಂದರೆ ಪರಮಾತ್ಮ ಸರ್ವಶಬ್ದಚ್ಯ ಬ್ರಹ್ಮ ರುದ್ರ ಎಲ್ಲ ಹೆಸರುಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳ್ತಾ ಇದೆ ಅಮುಖ್ಯ ವೃತ್ತಿಯಿಂದ ಜೀವನಿಗೆ ಹೇಳ್ತಕ್ಕಂಥದ್ದು ನಾಮಾನಿ ಸರ್ವಾಣಿ ಅಮಾವಿಶಂತಿ ತಂವೈ ವಿಷ್ಣು ಪರಮ್ ಉದಾಹರಂತಿ ಅಂತ ಆ ಇಂದ ತನಕ ಸಂಸ್ಕೃತ ವರ್ಣಮಾಲೆಯ ಅಕ್ಷರಗಳು ಅಕ್ಷರಗಳ ಸಮೂಹದಿಂದ ಪದಗಳು ಪದಗಳ ಸಮೂಹದಿಂದ ವಾಕ್ಯ ವಾಕ್ಯಗಳ ಸಮೂಹದಿಂದ ಗ್ರಂಥ ಗದ್ಯ ಪದ್ಯ ಅಥವಾ ಗದ್ಯ ಪದ್ಯ ಮಿಶ್ರಣವಾಗಿರ್ತಕ್ಕಂಥದ್ದು ಹೀಗೆ ಏನೇ ರಚನೆ ಮಾಡಿದರೂ ಕೂಡ ಭಗವಂತನೇ ಅನಂತರೂಪಗಳಿಂದ ಇರ್ತಕ್ಕಂಥವನು ಪರಮ ಮುಖ್ಯ ವೃತ್ತಿಯಿಂದ ಅವನನ್ನೇ ಹೇಳಲಿಕ್ಕೆ ಹೊಟ್ಟಿರ್ತಕ್ಕಂಥ ಶಬ್ದಗಳು ಆದ್ದರಿಂದ ಬ್ರಹ್ಮಪವಾದಿಗಳ ನಾಮದಲ್ಲಿ ಅಂತಂದರೆ ಆ ಬ್ರಹ್ಮನ ಅಂತರ್ಯಾಮಿಯಾಗಿ ಬ್ರಹ್ಮನ ಹೆಸರಿನಿಂದ ಇದ್ದು ಫಲ ಕೊಡ್ತಕ್ಕಂಥವನು ಪರಮಾತ್ಮನೇ ರುದ್ರಾಂತರ್ಗತನಾಗಿದ್ದು ರುದ್ರಾನ ಹೆಸರಿನಿಂದ ಫಲ ಕೊಡ್ತಕ್ಕಂಥವನು ಪರಮಾತ್ಮನೇ ಫಲ ಬಿತ್ತಾದರಿಸುವನು ಹೀಗೆ ಆ ಬ್ರಹ್ಮ ರುದ್ರನ ಹೆಸರಿನಿಂದ ಇರ್ತಕ್ಕಂಥ ಪರಮಾತ್ಮನೇ ಆ ಪೂಜೆಯನ್ನು ಸ್ವೀಕಾರ ಮಾಡಿ ಸಂತುಷ್ಟನಾಗಿ ಆಯ ಹೆಸರಿನಿಂದನೇ ಫಲವನ್ನು ಕೊಡ್ತಾನೆ ಭಗವಂತ ಲಭತೇಚ ತತಕ್ಕಾಮಾನ್ ಮೈವೋ ವಿಹಿತಾನ್ ಹಿತಾನ್ ಅಂತ ಗೀತೆಯಲ್ಲಿ ತಿಳಿಸ್ತಾನೆ ಹಾಗೆ ನಮಗೆ ಮೇಲ್ನೋಟಕ್ಕೆ ಬ್ರಹ್ಮ ರುದ್ರಾದಿಗಳೇ ಫಲ ಕೊಟ್ಟಂತೆ ಕಾಣುತ್ತೆ ಆದರೆ ಫಲ ಕೊಡ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನೇ ಭಗವಂತ ಕೊಟ್ಟರೆ ಶಾಶ್ವತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಉಳಿದ ದೇವತೆಗಳು ಕೊಟ್ಟರೆ ಅಶಾಶ್ವತವಾಗಿರ್ತಕ್ಕಂಥ ತಾತ್ಕಾಲಿಕ ಫಲವನ್ನು ಕೊಡ್ತಾರೆ ಅಸ್ವಾತಂತ್ರ್ಯದಿಂದ ಕೊಡ್ತಾರೆ ಭಗವಂತ ಕೊಟ್ಟರೆ ಸರ್ವತಂತ್ರ ಸ್ವತಂತ್ರನಾಗಿ ಕೊಡ್ತಾನೆ ಭಗವಂತ ಆದರೆ ಅಜ್ಞಾನಿಗಳು ಶ್ರದ್ಧೆಯಿಂದ ಈ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳನ್ನೇ ಆರಾಧನೆ ಮಾಡ್ತಾರೆ ಆದರೂ ಕೂಡ ಅವರಿಗೆ ಅದೇ ರೀತಿಯಾಗಿ ಶ್ರದ್ಧೆ ಬರಲಿ ಅವರ ಯೋಗ್ಯತೆ ಅಷ್ಟು ಅಂತ ಅದರಲ್ಲೇ ದಾರ್ಢ್ಯವನ್ನು ಮುಗಿಸಿ ಅವರಿಗೆ ಅವರೇ ಫಲ ಕೊಟ್ಟರು ರೀತಿಯಲ್ಲಿ ಅವರಿಗೆ ತೋರಿಸ್ತಾನೆ ಗಿಡ ಬೇರು ನೀರನ್ನು ಪಾನ ಮಾಡಿದರೂ ಅಥವಾ ಗೊಬ್ಬರಗಳನ್ನು ಪಾನ ಮಾಡಿದರೂ ಕೂಡ ಸ್ವತಃ ಫಲ ಕೊಡೋದಿಲ್ಲ ಅದೇ ರೀತಿಯಾಗಿ ಭಗವಂತನು ಕೂಡ ಜನರ ಆರಾಧನೆಯನ್ನು ತಾನು ಸ್ವೀಕಾರ ಮಾಡಿ ಬ್ರಹ್ಮ ರುದ್ರಾದಿಗಳ ಮೂಲಕನೇ ಫಲ ಕೊಡಿಸ್ತಾನೆ ಹೊರತು ತನಗೆ ಶಕ್ತಿ ಇದ್ದರೂ ಕೊಡುವ ಸಾಮರ್ಥ್ಯ ಇದ್ದರೂ ಕೂಡ ಕೊಡೋದಿಲ್ಲ ಯಾಕಂದರೆ ಬೇರಿನಲ್ಲಿ ಯಾವತ್ತೂ ನಾವು ಫಲಗಳನ್ನು ಕಂಡಿದ್ದಿಲ್ಲೇ ರೆಂಬೆ ಕೊಂಬೆಗಳ ಮೂಲಕವೇ ಹೇಗೆ ಜಗತ್ತಿನಲ್ಲಿ ವೃಕ್ಷದ ಮೂಲಕ ಫಲವನ್ನು ಪಡಿತೀವೋ ಹಾಗೆ ಭಗವಂತ ಸರ್ವಶಕ್ತ ಸರ್ವ ಸಮರ್ಥನಾದರೂ ಕೂಡ ಲೋಕದಲ್ಲಿ ಹೇಗೋ ಹಾಗೆ ಆ ಅನ್ಯ ದೇವತೆಗಳ ಅಂತರ್ಗತನಾಗಿದ್ದೇ ಫಲವನ್ನು ಕೊಡಿಸ್ತಾನೆ ಭಗವಂತ ಅಂತ ಅಗಮ್ಯತ್ವ ಧರಿಸ್ತಸ್ಮಿನ್ ಅವಿಷ್ಟೋ ಮುಕ್ತಿದೋ ಭವೇತ್ ಅಂತ ಪರಮಾತ್ಮ ಮೋಕ್ಷವನ್ನು ಕೂಡ ಗುರುಗಳ ಮೂಲಕನೇ ಕೊಡಿಸ್ತಾನೆ ಗುರುಗಳ ಮೂಲಕನೇ ಕರ್ಮ ಸಮರ್ಪಣೆ ಗುರುಗಳ ಮೂಲಕವೇ ಫಲ ಹೊರತು ಜೀವನಿಗೂ ಪರಮಾತ್ಮನಿಗೂ ನೇರವಾಗಿರ್ತಕ್ಕಂಥ ವ್ಯವಹಾರ ಅನ್ನೋದಿಲ್ಲೇ ಇಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಮೊನ್ನೆ ಪದ್ಯದಲ್ಲಿ ಹೇಳಿದ್ವಿ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಪರಮಾತ್ಮ ಕೃಷ್ಣ ತಾನೇ ಉಪದೇಶ ಮಾಡ್ಬೋದಿತ್ತು ಅದನ್ನು ಬಿಟ್ಟು ಕನಸಿನಲ್ಲಿ ಅವನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ನಿಯತ ಗುರುಗಳಾಗಿರ್ತಕ್ಕಂಥ ಉಮಾರುದ್ರದೇವರ ಮೂಲಕ ಉಪದೇಶಪಡಿಸಿ ತಾನು ತೋರಿಸ್ತಾನ ಜಗತ್ತಿಗೆ ಗುರುವಿನ ಮೂಲಕನೇ ವಿದ್ಯೆ ಅನ್ನೋದು ಬರಬೇಕು ಗುರುವಿನ ಗುಲಾಮನಾಗುವ ತನಕ ಧರಿಗೆ ದಣ್ಣಮ ಹೀಗೆ ಭಗವಂತ ವಿಜಯದಾಸರ ಚರಿತ್ರೆಯಲ್ಲಿ ನೋಡ್ತೀವಿ ಪುರಂದರದಾಸರ ರೂಪದಲ್ಲಿ ಅವ್ರನ್ನ ಅನುಗ್ರಹಿಸ್ತಾ ಹೀಗೆ ಗುರುವಿನ ಮೂಲಕನೇ ಅವನ ಉದ್ಧಾರ ಆಗಬೇಕು ಅಂತ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಪೃತಹಂತ್ವಿನೇ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಹಾಗೆ ಗುರುವಿನ ಮೂಲಕವೇ ತಾನ ಅನುಗ್ರಹ ಮಾಡ್ತಾನೆ ಹೊರತೋ ನೇರವಾಗಿ ಅನುಗ್ರಹ ಅಂತಿಲ್ಲ ಪರಮಾತ್ಮ ಭಗವಂತನನ್ನು ಬಿಟ್ಟು ಬ್ರಹ್ಮಾದಿ ದೇವತೆಗಳನ್ನೇ ಆರಾಧನೆ ಮಾಡ್ತಕ್ಕಂಥ ಹಿರಣ್ಯಕಶಿಪು ರಾವಣ ಮೊದಲಾಗಿರ್ತಕ್ಕಂಥವರಿಗೂ ಕೂಡ ಆಯಾ ದೇವತೆಗಳ ಮೂಲಕವೇ ಫಲ ಕೊಡಿಸ್ತಾನೆ ಹರಿಭಕ್ತರಾಗಿರ್ತಕ್ಕಂಥ ಅರ್ಜುನನಂಥವರಿಗೂ ಆ ದೇವತೆಗಳ ಮೂಲಕನೇ ಫಲ ಕೊಡಿಸ್ತಾನೆ ಅಂತಂದರೆ ಬೇಗ ವರ ಕೊಡ್ತಕ್ಕಂಥ ಬ್ರಹ್ಮ ರುದ್ರಾದಿಗಳನ್ನು ಯಾಕೆ ಆರಾಧನೆ ಮಾಡಬಾರ್ದು ಅಂತ ಪ್ರಶ್ನೆ ಬಂದರೆ ಗೀತೆಯಲ್ಲಿ ಕೃಷ್ಣಾದಿತ್ಯ ಉತ್ತರವನ್ನು ಕೊಡ್ತಾನೆ ಅಂಥವತ್ತು ಫಲಂ ತೇಷಾಂ ತದ್ಭವ ತ್ಯಲ್ಪಮೇಧಸಾಮ್ ಅನ್ಯ ದೇವತೆಗಳ ಆರಾಧನೆಯಿಂದ ಫಲ ಸಿಗಲ್ಲ ಅಂತಲ್ಲ ಸಿಗತ್ತೆ ಅಶಾಶ್ವತವಾಗಿರ್ತಕ್ಕಂಥ ಅಲ್ಪ ಫಲ ಮಾತ್ರ ಸಿಗತ್ತೆ ಭಗವಂತನನ್ನು ಅಷ್ಟೇ ಆರಾಧನೆ ಮಾಡಿದರೂ ಕೂಡ ಅಂದರೆ ಅನ್ಯ ದೇವತೆಗಳನ್ನು ಎಷ್ಟು ಆರಾಧನೆ ಮಾಡ್ತೀವೋ ಅಷ್ಟೇ ಆರಾಧನೆ ಭಕ್ತಿಯಿಂದ ಭಗವಂತನನ್ನು ಮಾಡಿದ್ರೆ ಅನಂತಪಟ್ಟು ಫಲ ಸಿಗತ್ತೆ ಅದಕ್ಕೆ ಆ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಅಲ್ಲ ಪರಿವಾರತೆಯ ಆರಾಧನೆ ಮಾಡಬೇಕೇ ಹೊರತು ಸರ್ವೋತ್ತಮತ್ವೇನ ಸರ್ವಥ ಅಲ್ಲ ಆ ಅನ್ಯ ದೇವತೆಗಳ ಅಂತರ್ಯಾಮಿ ಆಗಿರತಕ್ಕಂಥ ಭಗವಂತನನ್ನೇ ಉಪಾಸನೆ ಮಾಡಿದರೆ ಆಗ ದೇವತೆಗಳ ಅನುಗ್ರಹವೂ ಆಗ್ತಾ ಇದೆ ಆ ದೇವತೆಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನ ಅನುಗ್ರಹವೂ ಆಗತ್ತೆ ಶಾಶ್ವತವಾಗಿರ್ತಕ್ಕಂಥ ಫಲವನ್ನು ಕೂಡ ಪಡೆಯೋದು ಸಾಧ್ಯ ಇಷ್ಟೆಲ್ಲ ಉಪಕಾರ ಮಾಡಿದರೂ ಕೂಡ ಭಗವಂತ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಭಗವಂತ ತಾನು ಅನುಗ್ರಹ ಮಾಡಿ ತನ್ನ ದರ್ಶನವನ್ನು ಕೊಡಬೇಕೆ ಹೊರತು ಅವನ ಕಾರುಣ್ಯ ಇಲ್ಲದೆ ಯಾರಿಗೂ ಅವನ ದರ್ಶನ ಅನ್ನೋದು ಸಾಧ್ಯ ಇಲ್ಲ ಯಮೈ ವೇಶಋಣತೆ ತೇನ ಲಭ್ಯ ಅಂತ ಯಾಕೆಂದ್ರೂ ಸ್ವಭಾವತಃ ಅವ್ಯಕ್ತನಾಗಿರ್ತಕ್ಕಂಥವನು ಭಕ್ತ ಭಗವಂತ ಸ್ವಭಾವತಃ ಅವ್ಯಕ್ತನಾಗಿರ್ತಕ್ಕಂಥವನು ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಜ್ಞಾನಿಗೆ ಮಾತ್ರ ತನ್ನ ರೂಪದ ದರ್ಶನ ಕೊಡ್ತಾನೆ ಬೇರೆ ದೇವತೆಗಳು ಸ್ವಭಾವತಃ ವ್ಯಕ್ತರು ಭಗವಂತ ಸ್ವಭಾವತನೇ ಅವ್ಯಕ್ತನಾಗಿರ್ತಕ್ಕಂಥವನು ಬೇರೆ ದೇವತೆಗಳು ವ್ಯಕ್ತರು ಅವರು ಯೋಗ ಯೋಗಶಕ್ತಿಯಿಂದ ಅದೃಶ್ಯತ್ವವನ್ನು ಹೊಂದುತ್ತಾರೆ ಆದರೆ ಭಗವಂತ ತನ್ನ ಮಹಿಮೆಯನ್ನು ಪಾಮರ ಜನರಿಗೆ ಎಂದೂ ತಿಳಿಸೋಲ್ಲ ಹೀಗೆ ಜೀವರ ಶರೀರದಲ್ಲಿ ಅನಂತ ರೂಪಗಳಿಂದ ಭಗವಂತನ ವ್ಯಾಪ್ತಿ ಆದರೂ ಕೂಡ ಜೀವರಿಗೆ ಪರಮಾತ್ಮನ ಇರುವಿಕೆಯ ಜ್ಞಾನ ಅನ್ನೋದು ಆಗೋದೇ ಇಲ್ಲ ಹೀಗೆ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಷ್ಟೇ ಅಲ್ಲ ವೃಕ್ಷದ ಗುಡಕ್ಕೆ ನೀರು ಹಾಕದೆ ರೆಂಬೆ ಕೊಂಬೆಗಳಿಗೆ ನೀರು ಹಾಕುವಂತಹ ಪ್ರಯತ್ನ ಏನಿದೆಯಲ್ಲ ಅದು ಶಮ ಶ್ರಮಏ ವಹ ಹಿ ಕೇವಲ ಅಂತ ಅದು ನಿರರ್ಥಕ ಯಾಕೆ ಅಂದರೆ ಫಲಪುಷ್ಪಾದಿಗಳನ್ನು ಪಡೆಯೋದು ಸಾಧ್ಯ ಇಲ್ಲ ವೃಕ್ಷದ ಬೇರು ಚೆನ್ನಾಗಿದ್ದರೆ ಅದಕ್ಕೆ ಇರಬೇಕು ನೀರು ಗೊಬ್ಬರ ಸಕಾಲದಲ್ಲಿ ಹಾಕಿ ಆರೈಕೆ ಮಾಡಿದರೆ ರೆಂಬೆ ಕೊಂಬೆಗಳ ಮೂಲಕ ಫಲ ಪಡ್ಕೋಬೋದು ಅದನ್ನು ಬಿಟ್ಟು ನಾವು ಕೇವಲ ರೆಂಬೆ ಕೊಂಬೆಗಳಿಗಷ್ಟೇ ನಾವು ಮಾಡಲಿಕ್ಕೆ ಹೋಗ್ತೀವಿ ಅಂತ ಆದರೆ ಶ್ರಮ ಒಂದಿಷ್ಟು ಧನವೇ ಆಗ್ಬೋದು ಸಮಯ ವ್ಯರ್ಥ ಆಗ್ಬೋದು ಹೊರತು ಫಲ ಅನ್ನೋದು ಸರ್ವತಾ ಸಾಧ್ಯ ಇಲ್ಲ ಅದನ್ನೇ ಭಾಗವತ ಹೇಳಿದ್ದು ಶ್ರಮಏ ವಹಿ ಕೇವಲ ಮಂದಿ ಬುಡ ಅಥವಾ ಬೇರು ಹೇಗೆ ಅವ್ಯಕ್ತವಾಗಿರುತ್ತೋ ಹಾಗೆ ಭಗವಂತನೂ ಕೂಡ ಅವ್ಯಕ್ತನಾಗಿ ಇರ್ತಾನೆ ಕೊಂಬೆ ರಂಬೆಗಳೆಲ್ಲ ಹೇಗೆ ಸದಾಕಾಲ ವ್ಯಕ್ತವಾಗಿರ್ತಾವೋ ಸ್ವಭಾವದಿಂದಲೇ ವ್ಯಕ್ತವಾಗಿರ್ತಾವೋ ಹಾಗೆ ದೇವತೆಗಳು ಕೂಡ ವ್ಯಕ್ತರಾಗಿರ್ತಾರೆ ಅವರು ಅವ್ಯಕ್ತರಾಗಬೇಕು ಅದೃಶ್ಯರಾಗಬೇಕು ಅಂತ ಅದು ಯೋಗಶಕ್ತಿಯಿಂದ ಆಗಬೇಕು ಸ್ವಭಾವತಃ ಅವ್ಯಕ್ತರು ದೇವತೆಗಳು ಸ್ವಭಾವತಃ ಅವ್ಯಕ್ತನಾಗಿರ್ತಕ್ಕಂಥವನು ಪರಮಾತ್ಮ ಹೀಗೆ ಭಗವಂತನೇ ಮುಖ್ಯ ಕಾರಣನಾಗಿರ್ತಾನೆ ಗೋಚರಿಸದೇ ಅವ್ಯಕ್ತನಾಗಿ ಇರೋದು ಕೂಡ ಭಗವಂತನ ಇನ್ನೊಂದು ಹಿರಿಮೆ ವೃಕ್ಷದ ಬುಡಕ್ಕೆ ನೀರು ಹಾಕಿದ್ರೆ ಇಡೀ ವೃಕ್ಷ ಪುಷ್ಟಿಗೊಂಡು ಹೂವು ಹಣ್ಣುಗಳನ್ನು ಹೇಗೆ ಕೊಡುತ್ತೋ ಹಾಗೆ ಎಲ್ಲ ದೇವತಾಂತ ಅಂತ ಅರಿಯಮೆಯಾಗಿರ್ತಕ್ಕಂಥ ಭಗವಂತನನ್ನು ಆರಾಧನೆ ಮಾಡಿದ್ರೆ ಅದು ಎಲ್ಲ ದೇವತೆಗಳಿಗೂ ತಲುಪತ್ತೆ ಆದ್ದರಿಂದ ದೇವತೆಗಳ ಅನುಗ್ರಹ ಭಗವಂತನ ಅನುಗ್ರಹ ಎರಡೂ ಕೂಡ ಪಡೆಯೋದಕ್ಕೆ ಸಾಧ್ಯ ವೃಕ್ಷದ ಬೇರು ಅಥವಾ ಬುಡದಂತೆ ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮನೇ ಮೂಲ ಕಾರಣನಾಗಿರ್ತಕ್ಕಂಥವನು ಅವನ ಪೂಜನೆ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಫಲ ಬುಡದಲ್ಲಿ ಸಿಗದೆ ರೆಂಬೆ ಕೊಂಬೆಗಳಲ್ಲಿ ದೊರೆಯುವಂತೆ ದೇವತೆಗಳ ಮೂಲಕನೇ ಫಲ ಕೊಡಿಸ್ತಾನೆ ಭಗವಂತ ಇದು ಭಗವಂತನ ಅಚಿಂತ್ಯದ್ಭುತ ಶಕ್ತಿ ಮಹಿಮೆ ಕಾರುಣ್ಯ ಈ ರೀತಿಯಾಗಿ ಭಗವಂತ ಕರ್ಮದ ಫಲವನ್ನು ಅಯಾ ಜೀವರಿಗೆ ಯಾವ ರೀತಿಯಾಗಿ ಕೊಡ್ತಾನೆ ಅನ್ನೋದನ್ನು ತಿಳಿಸ್ತಾರೆ ಶ್ರೀಕೃಷ್ಣ